ಭಗವದ್ಗೀತಾ ಮಹಾತ್ಮೆ ಭಗವದ್ಗೀತೆ ಜಗನ್ಮಾನ್ಯವಾಗಿರ್ತಕ್ಕಂಥ ಕೃತಿ ಭಗವಂತನನ್ನು ಒಪ್ಪುವಂತಹ ಎಲ್ಲರಿಗೂ ಸರ್ವಮಾನ್ಯವಾದ ಶ್ರೇಷ್ಠ ಗ್ರಂಥ ಗೀತೆ ಮಹಾಭಾರತದ ದರ್ಶನ ಆದರೆ ಮಹಾಭಾರತ ಗೀತಾ ತತ್ವದ ದರ್ಶನ ಗೀತೆ ವಾಮನ ರೂಪ ಮಹಾಭಾರತ ತ್ರಿವಿಕ್ರಮ ರೂಪ ವಾಮನ ಮತ್ತು ತ್ರಿವಿಕ್ರಮ ಕೂಡ ಪರಮಾತ್ಮನ ಎರಡು ರೂಪಗಳೇ ಅರ್ಜುನನ ತಿಳುವಳಿಕೆಗಾಗಿ ಜ್ಞಾನಕ್ಕಾಗಿ ಯಾದವ ಕೃಷ್ಣ ಗೀತೆಯನ್ನು ಉಪದೇಶ ಮಾಡಿದ್ರೆ ಜಗತ್ತಿನ ಅರಿವು ಅಥವಾ ತಿಳುವಳಿಕೆಗಾಗಿ ವಸಿಷ್ಠ ಕೃಷ್ಣ ಅಂತ ಕರೆಸ್ಕೊಳ್ಳುವಂತಹ ವೇದವ್ಯಾಸದೇವರು ಗೀತೆಯನ್ನು ಗ್ರಂಥ ರೂಪದಲ್ಲಿ ಒದಗಿಸಿದ್ದಾರೆ ಮಹಾಭಾರತ ಮತ್ತು ಗೀತೆ ಇವುಗಳಲ್ಲಿ ಯಾವ ಒಂದನ್ನು ತಿಳ್ಕೊಳ್ಳದೇ ಇದ್ದರೆ ಮತ್ತೊಂದು ತಿಳಿಯೋದೇ ಇಲ್ಲ ಪದ್ಮನಾಭರೂಪಿ ಪರಮಾತ್ಮನ ಮುಖಕಮಲದಿಂದ ಹೊರಗೆ ಬಂದಿದ್ದು ಗೀತೆ ವೇದವ್ಯಾಸ ದೇವರ ಕರಪದ್ಮದಿಂದ ಜಗತ್ತಿಗೆ ದೊರಕಿತು ಮಹಾಭಾರತ ಎಲ್ಲ ರೀತಿಯಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕೃತಿ ವಸ್ತುವಾಗಿ ಅದು ಇತಿಹಾಸ ಕಾವ್ಯವಾಗಿ ನೋಡಿದ್ರೆ ಕವಿಗಳ ಕಲ್ಪವೃಕ್ಷ ತತ್ವದಿಂದ ನೋಡಿದರೆ ವೇದೋತ್ತಮವಾಗಿರ್ತಕ್ಕಂಥ ಮಹಾಶಾಸ್ತ್ರ ರಚನೆ ಮಾಡಿದವರು ವೇದವ್ಯಾಸ ದೇವರು ಮಹಾಭಾರತವನ್ನು ಮೀರಿಸುವಂತಹ ಏಕಮಾತ್ರ ಕೃತಿ ಅಂತಾದರೆ ಬ್ರಹ್ಮಸೂತ್ರ ಅದು ಕೂಡ ವೇದವ್ಯಾಸದೇವರ ರಚನೆ. ಹದಿನೆಂಟು ಪುರಾಣಗಳನ್ನು ಬರೆದವರು ವೇದವ್ಯಾಸ ಜಗತ್ತಿಗೆ ಜ್ಞಾನಬೋಧಕರು ಜ್ಞಾನ ಪ್ರಸಾರಕ್ಕಾಗಿ ಅವತಾರ ಮಾಡಿದವರು ವೇದವ್ಯಾಸ ದೇವರು ಮಹಾಭಾರತ ಸಕಲ ಶಾಸ್ತ್ರಗಳ ಸಾರ ಗೀತೆ ಅದರ ಸಾರ ಸರ್ವಸ್ವ ಅದರಿಂದ ಅದೂ ಕೂಡ ಸಕಲ ಶಾಸ್ತ್ರಗಳ ತತ್ವಸಾರ ಪುಟ್ಟ ಬಾಲಕೃಷ್ಣನ ಬಾಯಲ್ಲಿ ಯಶೋಧೆಗೆ ಇಡೀ ಬ್ರಹ್ಮಾಂಡವೇ ಹೇಗೆ ಕಾಣಿಸ್ತೋ ಹಾಗೆ ಪುಟ್ಟ ಗೀತೆಯ ಅಂದರೆ ಏಳ್ನೂರು ಶ್ಲೋಕಗಳ ಹದಿನೆಂಟು ಅಧ್ಯಾಯಗಳ ಭಗವದ್ಗೀತೆಯಲ್ಲಿ ಮಾತು ಮಾತಿನಲ್ಲೂ ಆಸ್ತಿಕರಿಗೆ ಸಕಲ ಶಾಸ್ತ್ರಾರ್ಥವೇ ಕಾಣ್ತಾ ಇದೆ ಅರ್ಥದ ದೃಷ್ಟಿಯಿಂದಲೂ ಮಹಾಭಾರತ ಜಗತ್ತಿನ ಅದ್ವಿತೀಯ ಗ್ರಂಥ ಮಹಾಭಾರತದ ಪ್ರತಿ ಶ್ಲೋಕಕ್ಕೂ ಪ್ರತಿ ಪದಕ್ಕೂ ಅತ್ಯಂತ ಕಡಿಮೆ ಅಂತಾದರೂ ಹತ್ತು ಅರ್ಥಗಳಿವೆ ಅಂತ ಶಾಸ್ತ್ರಕಾರ ತಿಳಿಸ್ತಾರೆ ಅದರಲ್ಲೇ ಅಡಕವಾಗಿರುವಂಥ ವಿಷ್ಣು ಸಹಸ್ರನಾಮಕ್ಕಂತೂ ಅದರ ಪ್ರತಿ ಪದಕ್ಕೂ ಕನಿಷ್ಠ ನೂರು ಅರ್ಥಗಳಿವೆ ಗೀತೆಯ ಅರ್ಥ ಹತ್ತು ಹೌದು ನೂರೂ ಎಲ್ಲವೂ ಕೂಡ ಅಪೂರ್ವವಾಗಿರ್ತಕ್ಕಂಥದ್ದು ಮಹಾಭಾರತದಲ್ಲಿರುವ ಧರ್ಮ ಬದಲಾಗಿರ್ತಕ್ಕಂಥ ಚತುರ್ವಿಧ ಪುರುಷಾರ್ಥಗಳು ಗೀತೆಯಲ್ಲೂ ಬಂದಿದೆ ಆದ್ದರಿಂದ ಗೀತೆ ಪುರುಷಾರ್ಥಗಳ ವಿಶ್ವಕೋಶ ಧರ್ಮ ಅರ್ಥ ಕಾಮ ಮೋಕ್ಷ ಇವುಗಳ ಪ್ರತಿಪಾದನೆ ಅನ್ನೋದು ಗೀತೆಯಲ್ಲೂ ಕೂಡ ನಡೆದಿರುವಂಥದ್ದು ಮಹಾಭಾರತ ಹದಿನೆಂಟು ಪರ್ವಗಳ ಪರ್ವತ ಆದರೆ ಗೀತೆ ಅದರ ಗೌರಿ ಶಂಕರ ಇದ್ದಂತೆ ಮಹಾಭಾರತದಲ್ಲಿ ಪಂಚರತ್ನಗಳಲ್ಲಿ ಗೀತೆಯೂ ಸೇರಿದೆ ವಿಷ್ಣು ಸಹಸ್ರನಾಮ ಭಗವದ್ಗೀತೆ ಭೀಷ್ಮಸ್ತವರಾಜ ಅನುಸ್ಮೃತಿ ಮತ್ತು ಗಜೇಂದ್ರ ಮೋಕ್ಷ ವೇದವನ್ನ ತಿಳಿದವರಿಗೆ ವೇದ ಬಲ್ಲವರಿಗೆ ಮಹಾಭಾರತ ವೇದಾರ್ಥ ಆದರೆ ತಿಳಿಯದೇ ಇದ್ದವರಿಗೆ ಮಹಾಭಾರತವೇ ವೇದ ಅಂದರೆ ಪಂಚಮ ವೇದ ಎಲ್ಲರಿಗೂ ಅದರಿಂದಲೇ ತತ್ವಜ್ಞಾನ ಬೋಧೆ ಇಂತಹ ಗೀತೆಯ ಮಹತ್ವದ ಬಗ್ಗೆ ತತ್ವಗಳನ್ನೆಲ್ಲವನ್ನು ತಿಳಿದು ಅರ್ಥ ಮಾಡಿಕೊಳ್ಳಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ವರ್ಗದ ಸಾಧಕರಿಗೆ ಆ ಭಗವದ್ಗೀತೆಯ ಬಗ್ಗೆ ಆಧಾರ ಹುಟ್ಟಿಸುವಂತಹ ವೇದವ್ಯಾಸ ದೇವರ ಕರುಣೆ ಅನ್ನೋದು ಕಲ್ಪನಾತೀತ ಊಹೆಗೂ ನಿಲ್ಕೋದಿಲ್ಲ ಉದಾಹರಣೆಗೆ ಔಷಧಿ ಬೇಡ ಅಂತ ಹಠ ಹಿಡಿಯುವಂಥ ಮಕ್ಕಳಿಗೆ ಬೆಲ್ಲವನ್ನು ಕಲ್ಲು ಸಕ್ಕರೆಯೋ ಆಸೆಯನ್ನು ತೋರಿಸಿ ಅದನ್ನು ತಿನ್ನಿಸುವಂತಹ ಮಾತೃಹೃದಯ ವೇದವ್ಯಾಸದೇವರದ್ದು ರೋಚನಾಥ್ ರೋಚನಾರ್ಥಂ ಫಲಶ್ರುತಿ ಅನ್ನುವಂತೆ ಅದಕ್ಕಾಗಿಯೇ ಪದ್ಮಪುರಾಣದಲ್ಲಿ ಗೀತೆ ಭಾಗವತ ಏಕಾದಶಿ ವ್ರತ ಮೊದಲಾಗಿರ್ತಕ್ಕಂಥ ಪ್ರತಿಯೊಂದು ಶ್ರೇಷ್ಠ ವಿಚಾರದ ಬಗ್ಗೆಯೂ ಅನೇಕಾನೇಕ ರೋ ರೋಚಕವಾಗಿರ್ತಕ್ಕಂಥ ಉಪಾಖ್ಯಾನಗಳನ್ನೆಲ್ಲ ನಿರೂಪಣೆ ಮಾಡಿ ಜನರ ಮನಸ್ಸನ್ನು ಶ್ರವಣಾದಿಗಳಲ್ಲಿ ಪ್ರವೃತ್ತಿ ಬರುವಂತೆ ಆಸಕ್ತಿ ಉಂಟಾಗುವಂತೆ ಸೆರೆಹಿಡಿದವರು ವೇದವ್ಯಾಸದೇವರು ಭಗವದ್ಗೀತೆಯ ಒಂದೊಂದು ಅಧ್ಯಾಯಕ್ಕೂ ಒಂದೊಂದು ಉಪಾಖ್ಯಾನದಂತೆ ಒಟ್ಟು ಹದಿನೆಂಟು ಅಧ್ಯಾಯಗಳಲ್ಲಿ ಗೀತೆಯ ಮಹಾತ್ಮೆಯನ್ನು ನಿರೂಪಣೆ ಮಾಡ್ತಾರೆ ವೇದವ್ಯಾಸದೇವರು ಗೀತೆಯಲ್ಲಿನ ಶ್ಲೋಕಗಳ ಸಂಖ್ಯೆ ಏಳ್ನೂರು ಗೀತಾ ಮಹಾತ್ಮೆಯ ಶ್ಲೋಕಗಳ ಸಂಖ್ಯೆ ಸಾವಿರದ ಮೂವತ್ತೆರಡು ಗೀತಾ ಮಹಾತ್ಮೆಯನ್ನು ನಿರೂಪಣೆ ಮಾಡುವಂತಹ ಪ್ರಸಂಗ ಒಂದು ವಿಶೇಷ ಮತ್ತು ವಿಚಿತ್ರವಾಗಿರ್ತಕ್ಕಂಥ ಸನ್ನಿವೇಶ ಒಂದು ಸಲ ಪಾರ್ವತೀ ದೇವಿ ರುದ್ರದೇವರನ್ನು ಕುರಿತು ಪ್ರಾರ್ಥನೆ ಮಾಡ್ತಾಳೆ ನನಗೆ ಭಗವದ್ಗೀತಾ ಮಹಾತ್ಮೆಯನ್ನು ತಿಳಿಯುವಂತಹ ಅಪೇಕ್ಷೆ ಇದೆ ಭಗವದ್ಗೀತಾ ಶ್ರವಣದಿಂದ ಭಗವಂತನಲ್ಲಿ ಭಕ್ತಿ ಹೆಚ್ಚತ್ತೆ ಈ ರೀತಿಯಾಗಿ ನಾನು ತಿಳ್ಕೊಂಡಿದ್ದೀನಿ ದಯವಿಟ್ಟು ನನಗೆ ಅದನ್ನು ತಿಳಿಸಿ ಅನುಗ್ರಹ ಮಾಡ್ರೆ ಇಂಥ ರುದ್ರದೇವರನ್ನು ಕುರಿತು ಪ್ರಾರ್ಥನೆ ಮಾಡ್ತಾಳೆ ಕೇಳುವ ಅಥವಾ ಶ್ರವಣ ಮಾಡುವ ಉತ್ಸಾಹ ಪಾರ್ವತಿ ದೇವಿಗೆ ಅದನ್ನು ತಿಳಿಸಿಕೊಡುವಂತಹ ಆದರ ರುದ್ರದೇವರಿಗೆ ಹರಿಕಥಾಂಸಾರದಲ್ಲಿ ಜಗನ್ನಾಥದಾಸರು ಆದರದಿ ಕೇಳುವುದು ಅಂದರೆ ಈ ವಿಶೇಷಣ ಕೇಳುಗರಿಗೆ ಮತ್ತು ಹೇಳುಗರಿಗೆ ಇಬ್ಬರಿಗೂ ಅನ್ವಯ ಮಾಡಬೇಕು ಅಂತ ತಿಳಿಸ್ತಾರಲ್ಲ ಆ ರೀತಿಯಲ್ಲಿ ಶ್ರವಣ ಮಾಡುವಂತಹ ಉತ್ಸಾಹ ದೇವಿಗಾದರೆ ಅದನ್ನು ತಿಳಿಸಿಕೊಡುವಂತಹ ಉತ್ಸಾಹ ಆದರ ಭಕ್ತಿ ರುದ್ರದೇವರಿಗೆ ಪದ್ಮಪುರಾಣದ ಉತ್ತರಕಾಂಡದ ನೂರ ಎಪ್ಪತ್ತೊಂದನೇ ಅಧ್ಯಾಯದಿಂದ ನೂರ ಎಂಬತ್ತೆಂಟನೇ ಅಧ್ಯಾಯಗಳಲ್ಲಿ ಗೀತಾ ಮಹಾತ್ಮೆ ಅನ್ನುವುದು ವರ್ಣಿಸಲ್ಪಟ್ಟಿದೆ ರುದ್ರದೇವರ ನಿರೂಪಣೆ ಆರಂಭದ ರೀತಿಯೇ ಹೀಗೆ ಒಮ್ಮೆ ಮಹಾಲಕ್ಷ್ಮಿ ಕ್ಷೀರಸಾಗರದಲ್ಲಿ ಪೌಡಿಸಿರ್ತಕ್ಕಂಥ ಪರಮಾತ್ಮನನ್ನು ಕುರಿತು ಪ್ರಾರ್ಥನೆ ಮಾಡ್ತಾಳಂತೆ ಸ್ವಾಮಿ ತಾವೇಕೆ ಸಂಪತ್ತಿನಲ್ಲಿ ಆಸಕ್ತಿಯನ್ನು ತೋರದೆ ಅಥವಾ ಅನಾಸಕ್ತರಾಗಿ ನಿದ್ರಾಲುವೆನಂತೆ ತೋರ್ತಾ ಇದ್ದೀರಾ ಅದಕ್ಕೆ ನಾರಾಯಣ ಉತ್ತರ ಕೊಟ್ಟನಂತೆ ದೇವಿ ನಾನು ನಿದ್ರಾಲು ಆಗಿಲ್ಲ ಅಥವಾ ನಿದ್ದೆ ಮಾಡ್ತಾ ಇಲ್ಲ ಭಗವದ್ಗೀತೆ ವೇದವ್ಯಾಸ ದೇವರ ಕೃತಿರತ್ನ ಅದರ ಆಳ ವಿಸ್ತಾರಗಳನ್ನು ಕಂಡು ಆಶ್ಚರ್ಯಚಕಿತನಾಗಿದ್ದೀನಿ ಆ ಗೀತೆಯಲ್ಲಿ ಏಳ್ನೂರು ಶ್ಲೋಕಗಳು ಹದಿನೆಂಟು ಅಧ್ಯಾಯಗಳಲ್ಲಿ ವೇದಾದಿ ಸಕಲ ಸಚ್ಚಾಸ್ತ್ರಗಳ ಸಾರವನ್ನ ಸಂಗ್ರಹವಾಗಿ ಸಮಗ್ರವಾಗಿ ಸೆರೆ ಹಿಡಿದಿರೋದನ್ನು ನೋಡಿ ನನಗೆ ಅತ್ಯಂತ ಆಶ್ಚರ್ಯವಾಗಿದೆ ಆ ವಿಚಾರದಲ್ಲೇ ಮಗ್ನನಾಗಿರೋದ್ರಿಂದ ನಿದ್ರಾಳುವಿನಂತೆ ನಿದ್ರೆ ಮಾಡುತ್ತಿರ ಇರುವನಂತೆ ತೋರ್ತಾ ಪರಮಾತ್ಮನಿಗೆ ನಿದ್ರೆಯೂ ಇಲ್ಲ ಅವನಿಗೆ ನಿದ್ರೆ ಇದೆ ಎಂಬ ಭ್ರಾಂತಿ ಲಕ್ಷ್ಮೀದೇವಿಗೂ ಸರ್ವತಾ ಇಲ್ಲ ಇದು ಗಮನಿಸಬೇಕಾಗಿರತಕ್ಕಂಥ ಸಂಗತಿ ಈ ಭಗವದ್ಗೀತೆ ಒಳಗೆ ಜನರನ್ನು ಆಕರ್ಷಣೆ ಮಾಡಲಿಕ್ಕೆ ವಿನೋದ ರೂಪದ ಈ ಸಂವಾದ ನಡೆದಿದೆ ಅಷ್ಟೆ ಇದು ವೇದವ್ಯಾಸದೇವರು ತಾವೇ ಬರೆದ ಗೀತೆಯ ಬಗ್ಗೆ ತಾವೇ ಬರೆದ ಪ್ರಶಂಸೆಯ ಒಂದು ಮಾತು ಅಥವಾ ವಾಕ್ಯ ಇದು ಒಂದು ರೀತಿಯಲ್ಲಿ ಶ್ರೀಕೃಷ್ಣ ಅಂದರೆ ಯಾದವ ಕೃಷ್ಣ ಮತ್ತು ವಸಿಷ್ಠ ವೇದವ್ಯಾಸ ದೇವರು ಇಬ್ಬರೂ ಒಬ್ಬರೇ ಅಭೇದ ಚಿಂತನೆ ಅಂತ ತಿಳಿಸುವಂತಹ ಒಂದು ರೀತಿಯೂ ಹೌದು ಮಹಾಲಕ್ಷ್ಮೀದೇವಿ ಪರಮಾತ್ಮನನ್ನು ಕುರಿತು ಪ್ರಶ್ನೆ ಮಾಡ್ತಾಳೆ ಗೀತೆಯಲ್ಲಿ ಅಂತಹ ಮಹಿಮೆ ಅನ್ನೋದು ಏನಿದೆ ಭಗವಂತನನ್ನು ಭಗವದ್ಗೀತೆ ಯಾವ ರೀತಿಯಾಗಿ ತಿಳಿಸ್ಕೊಡ್ತಾ ಇದೆ ಅಥವಾ ವರ್ಣನೆ ಮಾಡ್ತಾ ಇದೆ ಆಗ ಭಗವಂತ ಪರಮಾತ್ಮ ಲಕ್ಷ್ಮೀದೇವಿಯನ್ನು ಕುರಿತು ಈ ರೀತಿಯಾಗಿ ತಿಳಿಸ್ತಾನೆ ಗೀತೆ ಅಂದರೆ ನನ್ನ ಪ್ರತಿಕೃತಿಯೇ ಸರಿ ನನ್ನ ಪ್ರತಿಮೆ ಅದರ ಮೊದಲ ಐದು ಅಧ್ಯಾಯಗಳು ನನ್ನ ಮುಖಗಳಿದ್ದಂತೆ ಅನಂತರದ ಹತ್ತು ಅಧ್ಯಾಯಗಳು ನನ್ನ ತೋಳುಗಳು ಮುಂದಿನದು ನನ್ನ ಉದರ ಕೊನೆಯ ಎರಡು ಅಧ್ಯಾಯಗಳು ಎರಡು ಪಾದಗಳು ಹೀಗೆ ಅದು ಭಗವದ್ಗೀತೆ ನನ್ನ ಮೂರ್ತಿ ಅಂತ ಪರಮಾತ್ಮ ಲಕ್ಷ್ಮೀದೇವಿಗೆ ತಿಳಿಸ್ಕೊಡ್ತಾನಂತೆ ಈ ಗೀತೆಯ ಅಧ್ಯಾಯ ಶ್ಲೋಕ ಶ್ಲೋಕಾರ್ಥ ಎಲ್ಲವೂ ಕೂಡ ಅತ್ಯಂತ ಅಪೂರ್ವವಾಗಿರುವಂಥದ್ದು ಅತ್ರಧ್ಯಾಯ ತದರ್ಥಂಬ ಶ್ಲೋಕಂ ಅರ್ಥಾರ್ಥಮೇವಚ ಅಭ್ಯಸತಿ ಸುಮೇಧ ಅಭ್ಯಸತಿ ಸುಮೇಧಾ ಯಹ ಸುಶರ್ಮೇವ ಮುಚ್ಚತೆ ಹೀಗೆ ಪರಮಾತ್ಮ ಹದಿನೆಂಟು ಅಧ್ಯಾಯಗಳ ಭಗವದ್ಗೀತಾ ಮಹಿಮೆಯನ್ನು ಮಹಾಲಕ್ಷ್ಮೀದೇವಿಗೆ ತಿಳಿಸ್ತಾನಂತೆ ದೇವಿಗೆ ಪಾರ್ವತೀದೇವಿಗೆ ರುದ್ರದೇವರು ತಿಳಿಸ್ಕೊಡ್ತಾರೆ ಇಲ್ಲಿ ಬರುವಂತಹ ಹದಿನೆಂಟು ಉಪಾಖ್ಯಾನಗಳು ಅಂದರೆ ಗೀತಾ ಮಹಾತ್ಮೆಯಲ್ಲಿ ಬರುವಂತಹ ಹದಿನೆಂಟು ಉಪಾಖ್ಯಾನಗಳು ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ರೋಚಕವಾದದ್ದು ಯಾವ ಎರಡು ಅಧ್ಯಾಯಗಳ ನಿರೂಪಣೆಯೂ ಕೂಡ ಒಂದೇ ರೀತಿ ಇಲ್ಲ ಎಲ್ಲವೂ ಒಂದಕ್ಕಿಂತ ಒಂದು ಅಪೂರ್ವವಾಗಿರುವಂಥದ್ದು ಅಷ್ಟೇ ಉದ್ಬೋಧಕವಾಗಿರುವಂಥದ್ದು ಪರಿಣಾಮ ಅಂತೂ ಅಪಾರವಾಗಿರುವಂಥದ್ದು ಹದಿನೆಂಟು ಅಧ್ಯಾಯಗಳಿಗೂ ಬೇರೆ ಬೇರೆ ಕಥೆಗಳಿವೆ ಆಖ್ಯಾನಗಳಿವೆ ಎಲ್ಲವೂ ಎಲ್ಲರೂ ಗೀತೆಯ ಹಯ ಅಧ್ಯಾಯದ ಪಠಣ ಪಾರಾಯಣ ಶ್ರವಣ ಲೇಖನಾದಿಗಳಿಂದ ಉದ್ಧಾರವನ್ನು ಹೊಂದಿದವರ ಆಖ್ಯಾನಗಳು ಈ ಕಥೆಗಳಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳಾಗಲಿ ಅಥವಾ ಪ್ರಾಣಿಗಳಾಗಲಿ ಮೇಲ್ನೋಟಕ್ಕೆ ಗೀತೆಯ ಒಂದು ಅಧ್ಯಾಯ ಅಥವಾ ಒಂದು ಶ್ಲೋಕ ಅಥವಾ ಶ್ಲೋಕಾರ್ಥಗಳ ಶ್ರವಣ ಮನನಾದಿಗಳಿಂದಲೇ ಸದ್ಗತಿ ಅಥವಾ ಮುಖ್ಯಾದಿಗಳನ್ನು ಪಡೆದಂತೆ ಕಾಣುತ್ತೆ ಆದರೆ ಶ್ರೀಮದಾಚಾರ್ಯರ ತಾತ್ಪರ್ಯದ ನಿರ್ಣಯಾದಿ ಗ್ರಂಥಗಳನ್ನು ಅಧ್ಯಯನ ಮಾಡಿದವರಿಗೆ ಇವೆಲ್ಲ ಮೂಲತಃ ಮೋಕ್ಷಕ್ಕೆ ಅರ್ಹರಾದ ಅಪರೋಕ್ಷ ಜ್ಞಾನಿಗಳ ಅಂತ ಗೊತ್ತಾಗತ್ತೆ ಯಾವುದೋ ಪ್ರಾರಬ್ಧ ಕರ್ಮ ನಿಮಿತ್ತದಿಂದ ಅವರಿಗೆ ಅಂತಹ ಜನ್ಮ ಮತ್ತು ಅಂತಹ ಸನ್ನಿವೇಶಗಳು ಬಂದು ಹಾಗೆ ಇರ್ತಾಯಿದ್ರು ಉದಾಹರಣೆಗೆ ಭಾಗವತದ ಅಜಾಮಿಳನಂತೆ ಶ್ರೀನಿವಾಸ ಕಲ್ಯಾಣದ ಮಾಧವನಂತೆಯೇ ಆ ರೀತಿಯಾಗಿ ಇಲ್ಲಿ ಉಲ್ಲೇಖ ಮಾಡಿರುವಂತಹ ಮನುಷ್ಯ ಅಥವಾ ಪ್ರಾಣಿಗಳ ರೀತಿ ಅಥವಾ ವೈಖರಿ ಅನ್ನೋದಾಗಿರತ್ತೆ ಅಪಿಚೇತ್ ಸುಧುರಾಚಾರೋ ಭಜತೆ ಮಾಂ ಅನನ್ಯ ಭಾಗ್ ಸಾಧುರೇವ ಸ ಮಂತವ್ಯ ಸಮ್ಯಕ್ ಸಹ ಅಂತ ಗೀತೆಯಲ್ಲೇ ತಿಳಿಸ್ತಾರೆ ಅವರೆಲ್ಲರ ಪ್ರಾರಬ್ಧ ಕರ್ಮ್ ನಿವೃತ್ತಿಗೆ ಅಥವಾ ಬಿಡುಗಡೆಗೆ ಗೀತೆಯ ಶ್ರವಣಾದಿಗಳು ಕಾರಣವಾದವು ಅಂತ ಗೊತ್ತಾಗುತ್ತೆ ಈ ವಿಚಾರ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕಥೆಯಲ್ಲೂ ನಿರೂಪಿತವಾಗಿರುವ ಅವರ ಜನ್ಮದ ವಿವರಗಳಿಂದ ಸ್ಪಷ್ಟವಾಗತ್ತೆ ಜ್ಞಾನಿಗಳಿಗೆ ಹೀಗೆ ಉಪಯೋಗ ಆಗುವಂತಹ ಭಗವದ್ಗೀತೆ ಜ್ಞಾನಿಗಳಲ್ಲದೇ ಇದ್ದವರಿಗೆ ಜ್ಞಾನ ಸಂಪಾದನೆಯ ಅಪೂರ್ವ ಮಾರ್ಗವಾಗಿ ಪರಿಣಮಿಸುತ್ತೆ ಜ್ಞಾನೇನು ಅಮೃತಿ ಅಂದರೆ ಬ್ರಹ್ಮಜ್ಞಾನದಿಂದಲೇ ಮೋಕ್ಷ ಭಗವದ್ಗೀತೆ ಬ್ರಹ್ಮಜ್ಞಾನಕ್ಕೆ ಸಾಧನವಾಗುವಂತಹ ಒಂದು ಅಪೂರ್ವ ಗ್ರಂಥ ಅಥವಾ ಕೃತಿ ಅಂತ ತಾತ್ಪರ್ಯ ಯಾಂತ್ರಿಕವಾಗಿ ಅಥವಾ ಮೆಕ್ಯಾನಿಕಲ್ ಆಗಿ ಶ್ರವಣಗಳಿಂದಲೇ ಮೋಕ್ಷ ಅನ್ನೋದು ಮೌಢ್ಯ ಅದರಿಂದ ಜ್ಞಾನ ಅನುಸಂಧಾನ ಸಹಿತವಾಗಿ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡು ಯಾರು ಚಿಂತನಾದಿಗಳನ್ನು ಪಟ್ಟಣ ಪಾರಾಯಣಾದಿಗಳನ್ನು ಮಾಡ್ತಾರೋ ಅವರಿಗೆ ಜ್ಞಾನೇನ ಅಮೃದ್ಧಭವತಿ ಈ ವಿಚಾರ ಗೀತೆಯಲ್ಲೇ ಮುಂದೆ ಪ್ರಸ್ತಾಪವನ್ನು ಮಾಡಿದ್ದಾರೆ ಬ್ರಹ್ಮ ವಿದ್ಯೋಪದೇಶ ವಿನಾ ಅಧ್ಯಾತ್ಮ ವಿಚಾರಣಾ ವಿನಾಕರ್ಮ ವಿಧಿಜ್ಞಾನ ಕಥಮುಚ್ಚೇತ ಸಂಕಟಾತ್ ಈ ರೀತಿ ಹದಿನೆಂಟು ಅಧ್ಯಾಯಗಳ ಗೀತಾ ಮಹಾತ್ಮಿಯಲ್ಲಿ ಬರ್ತಕ್ಕಂಥ ಆಖ್ಯಾನಗಳಲ್ಲಿ ಕೆಲವರು ಬ್ರಾಹ್ಮಣರು ಅವರಲ್ಲೂ ಹೆಚ್ಚಿನವರು ಭ್ರಷ್ಟರು ಮತ್ತು ಕೆಲವರು ರಾಜರು ಕೆಲವರು ಸ್ತ್ರೀಯರು ಕೆಲವರು ಶೂದ್ರರು ಮತ್ತು ಕೆಲವು ಜೀವರು ಪ್ರಾಣಿಗಳು ಅಂದರೆ ಭಗವದ್ಗೀತಾ ಕೃತಿ ಸಾರ್ವಜನಿಕ ಕೃತಿ ಎಲ್ಲರಿಗೂ ಅನ್ವಯವಾಗುವಂಥದ್ದು ಬದುಕು ಬಯಸುವ ಎಲ್ಲರಿಗೂ ಕೂಡ ಪಠ್ಯ ಇದು ನೀತಿಬೋಧಕ ಗ್ರಂಥ ಭಗವದ್ಗೀತೆ ಹೀಗೆ ಭಗವದ್ಗೀತೆ ಒಂದು ರೀತಿಯಲ್ಲಿ ಅಧ್ಯಯನ ಅದರ ಬಗ್ಗೆ ಉತ್ಸಾಹ ಖಾತರತೆಗಳನ್ನು ಹುಟ್ಟಿಸಿದ್ರೆ ಇನ್ನೊಂದು ರೀತಿಯಲ್ಲಿ ಆಯಾ ಅಧ್ಯಾಯಗಳಲ್ಲಿ ಪ್ರಸ್ತಾಪಿತವಾಗಿರುವಂತಹ ಮುಖ್ಯ ತತ್ವಗಳನ್ನು ನಮಗೆ ಸೂಚನೆ ಮಾಡುತ್ತೆ ತಿಳಿಸ್ಕೊಡತ್ತೆ ಅರ್ಥಾತ್ ಈ ಆಖ್ಯಾನಗಳ ಅಥವಾ ಕಥೆಗಳ ಚಿಂತನೆ ಗೀತಾರ್ಥದ ಜ್ಞಾನಕ್ಕೆ ಚಿಂತನೆಗೆ ಒಂದು ರೀತಿಯಲ್ಲಿ ಸಾಧನವಾಗುವಂತಹ ಕೃತಿ ಉದಾಹರಣೆಗೆ ಹನ್ನೆರಡನೇ ಅಧ್ಯಾಯ ಅಲ್ಲಿ ಬರೋದು ಅಥವಾ ಪ್ರಸ್ತುತಪಡಿಸಿರುವಂಥದ್ದು ಅವ್ಯಕ್ತ ಉಪಾಸನೆಯ ವಿಚಾರ ಈ ವಿಚಾರವಾಗಿ ಬೇರೆ ಬೇರೆ ವಿವಿಧ ಮತಾಚಾರ್ಯರಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಗೊಂದಲಗಳೆಲ್ಲ ಇದೆ ಆದರೆ ಅಲ್ಲಿ ಬರುವ ಕತೆ ನಿಜವಾದ ಗೀತಾರ್ಥವನ್ನು ಗ್ರಹಿಸಲು ನೇರವಾಗಿ ಅನುಕೂಲವನ್ನು ಮಾಡಿಕೊಟ್ಟು ಶ್ರೀಮದ್ ಆಚಾರ್ಯರ ಭಾಷ್ಯದ ಯಥಾರ್ಥವನ್ನು ತಿಳಿಸಿಕೊಡುತ್ತೆ ಹರಿ ಸರ್ವೋತ್ತಮತ್ವ ವಾಯು ಜೀವೋತ್ತಮತ್ವ ಪರಮಾತ್ಮನ ಸ್ವಾತಂತ್ರ್ಯ ಜೀವನ ಅಸ್ವಾತಂತ್ರ್ಯ ಜಗತ್ಸತ್ಯತ್ವ ಪಂಚವೇದ ತಾರತಮ್ಯ ಎಲ್ಲ ಜ್ಞಾನದಿಂದನೇ ಮುಕ್ತಿ ಹೀಗೆ ಇವೇ ಮೊದಲಾಗಿರ್ತಕ್ಕಂಥ ಅನೇಕ ಪ್ರಮೇಯಗಳನ್ನೆಲ್ಲ ಇದು ಸ್ಪಷ್ಟವಾಗಿ ನಮಗೆ ನಿರೂಪಣೆ ಮಾಡಿಕೊಡುತ್ತೆ ತಿಳಿಸ್ಕೊಡುತ್ತೆ ಇಲ್ಲಿಯ ಆಖ್ಯಾನಗಳು ಅಥವಾ ಕಥೆಗಳು ಪಾಮರರಿಗೆ ರಂಜನೀಯವಾಗಿ ಗೀತೆಯ ಬಗ್ಗೆ ಆಧಾರವನ್ನು ಹುಟ್ಟಿಸಿದ್ರೆ ಅವುಗಳ ಹಿಂದಿನ ತತ್ವ ಪ್ರಮೇಯಗಳು ಪ್ರಾಜ್ಞರಿಗೆ ಜ್ಞಾನಿಗಳಿಗೆ ರಂಜಕವಾಗಿ ತೋರಿ ಗೀತಾ ತಾತ್ಪರ್ಯವನ್ನು ತಿಳಿಯಲಿಕ್ಕೆ ಗ್ರಹಿಸಲಿಕ್ಕೆ ಕಾರಣವಾಗ್ತಾ ಇದೆ ಆದ್ದರಿಂದ ಮಹಾತ್ಮೆಯ ಒಂದು ಭಾಗ ಒಂದು ಅರ್ಥದಲ್ಲಿ ನೋಡೋದಾದರೆ ಗೀತಾ ಭಾಷ್ಯವಾಗಿಯೂ ತೋರತ್ತೆ ಗೀತಾ ತಾತ್ಪರ್ಯವಾಗಿಯೂ ಕೂಡ ತೋರತ್ತೆ ಹದಿನೆಂಟು ಉಪ ಭವಿಷ್ಯೋತ್ತರ ಪುರಾಣವು ಕೃಷ್ಣಾಷ್ಟಮಿ ಅಥವಾ ಕೃಷ್ಣ ಜಯಂತಿ ಅನಂತ್ಯ ಚತುರ್ದಶಿ ವ್ರತ ಮೊದಲಾಗಿರ್ತಕ್ಕಂಥ ವಿವಿಧ ಬೇರೆ ಬೇರೆ ವ್ರತಾನುಷ್ಠಾನಗಳ ಬೋಧಕ ಕಥೆಗಳ ಆಕರ ಗ್ರಂಥ ಅಂತಲೇ ಕರೆಸ್ಕೊಂಡಿದೆ ಹದಿನೆಂಟು ಪುರಾಣಗಳಲ್ಲಿ ಒಂದಾಗಿರ್ತಕ್ಕಂಥ ಪದ್ಮಪುರಾಣವು ಸಾತ್ವಿಕ ಪುರಾಣಗಳ ಗಾತ್ರದಲ್ಲಿ ಇದೇ ದೊಡ್ಡದು ಗೀತೆ ಭಾಗವತಾದಿ ಗ್ರಂಥಗಳ ಮಹಾತ್ಮೆಯನ್ನು ಬೋಧಿಸ್ತಾ ಇದೆ ಈ ಪದ್ಮಪುರಾಣ ಪದ್ಮಪುರಾಣ ಸಾತ್ವಿಕ ಪುರಾಣ ಅದರಲ್ಲೂ ಉಮಾಮಹೇಶ್ವರ ಸಂವಾದ ರೂಪವಾಗಿರುವಂತಹ ಉತ್ತರಾಖಾಂಡ ಪರಮಸಾತ್ವಿಕವಾಗಿರುವಂಥದ್ದು ಅನೇಕ ವೈಷ್ಣವ ಧರ್ಮಗಳನ್ನು ಉದಾಹರಣೆ ಸಹಿತವಾಗಿ ಪ್ರತಿಪಾದಿಸುತ್ತೆ ಇದೇ ಪದ್ಮಪುರಾಣದ ವೈಶಿಷ್ಟ್ಯ ಗೀತಾ ಮಹಾತ್ಮೆ ಬಂದಿರೋದು ಕೂಡ ಪದ್ಮಪುರಾಣದ ಉತ್ತರಖಾಂಡದಲ್ಲೇ ಈ ಭಾಗದಲ್ಲೇ ಇದರ ಇತರ ಪುರಾಣಗಳಲ್ಲೂ ಗೀತೆಯ ಅಂದರೆ ವರಾಹ ಪುರಾಣ ಮೊದಲಾಗಿರ್ತಕ್ಕಂಥ ಪುರಾಣಗಳಲ್ಲೂ ಗೀತಾ ಮಹಾತ್ಮೆಯ ಉಲ್ಲೇಖ ಅನ್ನೋದು ಮಹಾಭಾರತ ಗೀತೆಯನ್ನು ಈ ರೀತಿಯಾಗಿ ಪ್ರಶಂಸನೆಯನ್ನು ಮಾಡ್ತಾಯಿದೆ ಗೀತ ಸುಗೀತ ಕರ್ತವ್ಯಕಿಮ ಶಸ್ತ್ರಸ್ರಹೈ ಯಾ ಸ್ವಯಂ ಪದ್ಮನಾಭ್ಯ ಮುಖಪದ್ಮ್ ವಿಶ್ತ ಸರ್ವಶಾಸ್ತ್ರಮಯೀತರ್ವೇವಮಯೋಹರಿತೀರ್ಥಮಯ ಗಂಗಾ ಸರ್ವೇದಮೋ ಮನಃ ಗೀತ ಗಂಗಾ ಚ ಗಾಯತ್ರಿ ಗೋವಿಂದೇತಿ ಹೃದಯ ಸ್ಥಿತೆ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮನ ವಿಧ್ಯತೆ ಭಾರತಮೃತ ಸರ್ವಸ್ವ ಗೀತಾಯ ಮತಸ್ಯ ಚಾರಮುದ್ದು ತ್ರೀ ಕೃಷ್ಣೇನ ಅರ್ಜುನಸ ಮುಖೇ ಹುತಂ ಅಂತ ಭೀಷ್ಮಪರ್ವದಲ್ಲಿ ಮಹಾಭಾರತ ಗೀತೆಯನ್ನು ಪ್ರಶಂಸನೆ ಮಾಡುತ್ತೆ ಹೀಗೆ ಭಗವದ್ಗೀತೆ ಭಕ್ತಿಯ ಮಹಾಪ್ರವಾಹವನ್ನು ಉಕ್ಕೇರಿಸುವಂತಹ ಜ್ಞಾನಗಂಗೋತ್ರಿ ಈ ಭಗವದ್ಗೀತೆ ಶ್ರವಣಾದಿಗಳಿಂದ ಅನೇಕರು ಅಂದರೆ ಇಲ್ಲಿ ಪಾತ್ರಗಳು ಎತ್ತು ಪಿಶಾಚಿ ಬ್ರಹ್ಮರಾಕ್ಷಸ ಆನೆ ಹಂಸ ಹಾಗೂ ಮೊದಲಾಗಿರ್ತಕ್ಕಂಥ ನೀತ ಯೋನೆಗಳಿಂದ ಬಿಡುಗಡೆ ಮೊದಲಾಗಿರ್ತಕ್ಕಂಥ ಎಲ್ಲ ಫಲಗಳು ಕೂಡ ಇಲ್ಲಿ ನಿರೂಪಣೆ ಮಾಡಲ್ಪಟ್ಟಿದ್ದರೂ ಅವೆಲ್ಲ ಅಮುಖ್ಯ ಫಲಗಳು ಮುಖ್ಯ ಫಲ ಅಂದರೆ ತತ್ವಜ್ಞಾನ ಪ್ರಾಪ್ತಿ ಪರಂಪರೆಯಲ್ಲಿ ಮೋಕ್ಷಪ್ರಾಪ್ತಿಯೇ ಮುಖ್ಯ ಫಲ ಹದಿನೆಂಟನೇ ಅಧ್ಯಾಯದ ಫಲಶ್ರುತಿ ರೂಪದಲ್ಲಿ ಸಯುಜ ಮೋಕ್ಷ ಅಂತ ಇಲ್ಲಿ ನಿರೂಪಣೆಯನ್ನು ಮಾಡ್ತಾರೆ ಗೀತಾಧ್ಯಯನ ಅಥವಾ ಗೀತಾ ಶ್ರವಣಾದಿಗಳನ್ನು ನಡೆಸುವಂತಹ ಪ್ರವೃತ್ತಿ ಈ ಗೀತಾ ಮಹಾತ್ಮ್ಯ ಶ್ರವಣದ ಮುಖ್ಯ ಫಲಶ್ರುತಿ ವಿಷ್ಣು ಸಹಸ್ರನಾಮ ಮತ್ತು ಭಗವದ್ಗೀತೆ ಎರಡೂ ಕೂಡ ಮಹಾಭಾರತದ ಅವಳಿ ಕೃತಿಗಳಾಗಿರೋದ್ರಿಂದ ಗೀತಾ ಮಹಾತ್ಮೆಯ ಪ್ರತಿ ಅಧ್ಯಾಯದ ಮಹಾತ್ಮೆ ಮತ್ತು ಫಲಶ್ರುತಿ ವಿಷ್ಣು ಸಹಸ್ರನಾಮದ ಪ್ರತಿ ಪ್ರತಿ ನಾಮಕ್ಕೂ ಇದು ಅಂತ ಅರ್ಥ ಆಗತ್ತೆ ಗೀತೆಯ ಪ್ರತಿಯೊಂದು ಅಧ್ಯಾಯ ಪ್ರತಿಯೊಂದು ಶ್ಲೋಕ ಶ್ಲೋಕದ ಪೂರ್ವಾರ್ಧ ಮತ್ತು ಉತ್ತರಾರ್ಧ ಹೀಗೆ ಪ್ರತಿಯೊಂದೂ ಕೂಡ ಸಂಸಾರ ಬಂಧನದ ಬಿಡುಗಡೆಗೆ ತಾರಕವಾಗುವಂಥದ್ದು ಆದ್ದರಿಂದ ಯಾವ ಅಧ್ಯಾಯದ ಪಠಣ ಪಾರಾಯಣ ಶ್ರೇಷ್ಠ ಮುಖ್ಯ ಅನ್ನುವ ಪ್ರಶ್ನೆನೇ ಇಲ್ಲಿ ಉದ್ಭವ ಆಗೋದಿಲ್ಲ ಸಮಗ್ರ ಗೀತೆಯನ್ನು ಅಧ್ಯಯನ ಶ್ರವಣಾದಿಗಳನ್ನು ನಡೆಸಲೇಬೇಕು ಎಲ್ಲವೂ ಕೂಡ ಮುಖ್ಯವಾಗಿಯೇ ಇರುವಂಥದ್ದು ಆದ್ದರಿಂದ ಇಲ್ಲಿ ಗ್ರಾಹ್ಯ ಮತ್ತು ಅಗ್ರಾಹ್ಯ ಇದು ಬೇಕು ಇದು ಬೇಡ ಅಥವಾ ಅಮುಖ್ಯ ಅಂತ ವಿಭಾಗಗಳು ಇಲ್ಲವೇ ಇಲ್ಲ ಇನ್ನು ಇಲ್ಲಿನ ಕೆಲವು ಅಧ್ಯಾಯಗಳಲ್ಲಿ ಶ್ರವಣದ ಮಹತ್ವ ಇದ್ದರೆ ಮತ್ತೆ ಕೆಲವು ಅಧ್ಯಾಯಗಳಲ್ಲಿ ಲಿಖಿತವಾಗಿದ್ದ ಪತ್ರದ ಮಹತ್ವ ಮತ್ತು ಕೆಲವು ಅಧ್ಯಾಯಗಳಲ್ಲಿ ಅಭಿಮಂತ್ರಿತ ಜಲದ ಮಹತ್ವವನ್ನು ತಿಳಿಸ್ತಾರೆ ಇನ್ನು ಕೆಲವು ಅಧ್ಯಾಯಗಳಲ್ಲಿ ಎಲ್ಲವನ್ನು ಬಲ ಭೋಜನ ಮಾಡಿಸಿದ ಮಹತ್ವವನ್ನು ತಿಳಿಸ್ತಾರೆ ಮತ್ತೆ ಕೆಲವು ಅಧ್ಯಾಯಗಳಲ್ಲಿ ಗೀತೆಯನ್ನು ತಿಳಿದ ಅಥವಾ ಅನುಷ್ಠಾನ ಮಾಡಿದ ಜ್ಞಾನಿಗಳ ನೋಟದ ಅಥವಾ ದರ್ಶನದ ಮಹತ್ವ ಇನ್ ಕೆಲವು ಅಧ್ಯಾಯಗಳಲ್ಲಿ ಗೀತಾ ಅನುಷ್ಠಾನ ಮಾಡಿದ ಜ್ಞಾನಿಗಳ ಪಾದೋದಕದ ಮಹತ್ವವನ್ನು ತಿಳಿಸ್ತಾರೆ ಹೀಗೆ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಮನಮುಟ್ಟುವಂತೆ ನಮಗೆ ಆ ಗೀತೆಯ ಮಹಾತ್ಮೆಯನ್ನು ವೇದವ್ಯಾಸ ದೇವರು ತಿಳಿಸ್ಕೊಡ್ತಾರೆ ಆದ್ದರಿಂದ ಭಗವದ್ಗೀತೆಯನ್ನು ಶ್ರವಣ ಮಾಡೋದ್ರಿಂದ ಪ್ರಾರಂಭ ಮಾಡಿ ಅದರ ಶ್ರವಣಾದಿಗಳು ನಡೆಯುವಂತಹ ಪರಿಸರದಲ್ಲಿ ಇರುವವರೆಗೆ ಪ್ರತಿಯೊಂದು ಪಠಣ ಲೇಖನ ಪಾರಾಯಣ ಶ್ರವಣ ಪ್ರವಚನ ಎಲ್ಲವೂ ಕೂಡ ಅವರವರ ಯೋಗ್ಯತೆಗೆ ತಕ್ಕಂತೆ ತಾರಕ ಅಂತ ತಾತ್ಪರ್ಯವನ್ನು ಹೇಳ್ತಾರೆ ಭಗವದ್ಗೀತೆಯಿಂದ ಇಷ್ಟೇ ಜನ ಮಾತ್ರ ಉದ್ಧಾರ ಆಗಿದ್ದ ಅಂತ ಪ್ರಶ್ನೆ ಬಂದರೆ ಈ ಪ್ರಶ್ನೆಗೂ ಗೀತಾ ಮಹಾತ್ಮೆಯಲ್ಲಿ ಉತ್ತರವನ್ನು ತಿಳಿಸ್ತಾರೆ ಸಹಸ್ರಾಣಿ ಸಂತಿ ತತ್ರೈಕಾ ಕಥ್ಯತೇಮಯ ಸಾವಿರಾರು ಕಥೆಗಳಿದ್ದರೂ ಕೂಡ ಅವುಗಳಲ್ಲಿ ಒಂದನ್ನು ಮಾತ್ರ ನಾನು ತಿಳಿಸ್ತಾ ಇದ್ದೀನಿ ಅಂತ ವೇದವ್ಯಾಸ ದೇವರು ಪದ್ಮಪುರಾಣದಲ್ಲಿ ತಿಳಿಸ್ತಾರೆ ಅರ್ಥಾತ್ ಭಗವದ್ಗೀತೆಯಿಂದ ಪ್ರಯೋಜನ ಪಡೆದವರ ಸಂಖ್ಯೆ ಅಸಂಖ್ಯ ಅಗಣಿತ ಅಂತ ತಾತ್ಪರ್ಯ ಈ ಮಾತನ್ನು ಪದ್ಮಪುರಾಣವೇ ನಮಗೆ ತಿಳಿಸಿಕೊಡ್ತಾ ಇದೆ ಭಗವದ್ಗೀತೆಯಲ್ಲಿ ಭಗವದ್ಗೀತಾ ಮಹಾತ್ಮೆಯನ್ನು ಕೇಳೋದು ಅಥವಾ ಶ್ರವಣ ಮಾಡೋದು ಮಾಡಿಸೋದು ಸಹ ಮಹಾಮಹಾ ಯಜ್ಞಗಳನ್ನು ಮಾಡಿರುವಂತಹ ಫಲಕ್ಕೆ ಕಾರಣ ಆಗತ್ತೆ ಪರಂಪರೆಯಲ್ಲಿ ಮೋಕ್ಷಕ್ಕೆ ಕಾರಣ ಆಗತ್ತೆ ಹೀಗೆ ಗೀತಾ ಮಹಿಮೆಯನ್ನು ಬಣ್ಣಿಸಿರುವಂತಹ ರುದ್ರದೇವರು ಮಹಾವೈಷ್ಣವರು ಪರಮ ವೈಷ್ಣವ ಶಿರೋಮಣಿ ಅಂದರೆ ಭಗವದ್ಗೀತಾ ಅಧ್ಯಯನ ಶ್ರವಣಾದಿಗಳನ್ನು ನಡೆಸಿ ವಿಷ್ಣು ಭಕ್ತರಾಗಲೇಬೇಕು ಇದು ರುದ್ರನೇ ಹೇಳಿರ್ತಕ್ಕಂಥ ಪರಮಾತ್ಮನ ವಿಷ್ಣು ಮಹಿಮೆ ಇದರ ಹತ್ತನೇ ಅಧ್ಯಾಯದ ಮಹಾತ್ಮ್ಯವು ರುದ್ರದೇವರಿಂದ ಬುರುಗುರುಟಿ ಎಂಬ ಆತನ ಭೃತ್ತನಿಗೆ ಉಪದಿಷ್ಟವಾಗಿರುವಂಥದ್ದು ಇಡೀ ಗೀತೆಯ ಮಹಾತ್ಮೆಯನ್ನು ಹೇಳಿದ್ದು ಮಾತ್ರ ತನ್ನ ಪತ್ನಿ ಪಾರ್ವತೀದೇವಿಗೆ ರುದ್ರ ಜ್ಞಾನದ ಅಭಿಮಾನಿ ದೇವತೆ ಜ್ಞಾನ ಮಹೇಶ್ವರಾದಿಚ್ಚೇದ್ ವಿದ್ಯಾ ಕಾಮಸ್ತು ಗಿರೀಶಮ್ ಇತ್ಯಾದಿ ಎಲ್ಲ ರುದ್ರದೇವರ ಬಗ್ಗೆ ಶಾಸ್ತ್ರ ನಮಗೆ ಇದೆ ಭಾಗವತ ಎರಡನೇ ಸ್ಕಂದ ವರ್ಣನೆ ಮಾಡ್ತಾ ಇದೆ ಅಂತಹ ರುದ್ರದೇವರ ಹೃದಯ ಎಂದಿಗೂ ಪಾಶುಪಥ ಮತ ಆಗಿರದೆ ವೈಷ್ಣವ ಮತವೇ ಆಗಿದೆ ಪರಮ ವೈಷ್ಣವ ರುದ್ರ ಅಂತ ಈ ರೀತಿಯಾಗಿ ತಿಳಿಸ್ತಾರೆ ಗೀತಾ ಮಹಾತ್ಮೆಯನ್ನು ತಿಳಿಸಿದ್ದು ರುದ್ರನಾದರೆ ಅದಕ್ಕೆ ಭಾಷ್ಯ ತಾತ್ಪರ್ಯಾದಿಗಳನ್ನು ಬರೆದ ಮಹಾನುಭಾವರು ಶ್ರೀಮದ್ ಆಚಾರ್ಯರು ಅವರು ಸಾಕ್ಷಾತ್ ದೇವರ ಅವತಾರ ಜೀವೋತ್ತಮರು ಗೀತಾ ಭಾಷ್ಯ ಮತ್ತು ತಾತ್ಪರ್ಯಗಳಿಗೆ ಪ್ರಮೇಯ ದೀಪಿಕಾ ನ್ಯಾಯದೀಪಿಕಾ ಅಂತ ಎರಡು ಕೃತಿಗಳನ್ನು ಕೊಟ್ಟವರು ಟೀಕಾಕೃತ್ವಾದರು ಅರ್ಜುನನಾಗಿ ಗೀತೆಯನ್ನು ಶ್ರೀಕೃಷ್ಣನ ಮುಖದಿಂದ ಶ್ರವಣ ಮಾಡಿದವರು ಇಂದ್ರಾವತಾರರು ಅದಕ್ಕೆ ಟಿಪ್ಪಣಿ ಬರೆದಂಥ ರಘೋತ್ತಮರು ಮೊದಲಾದವರು ಕೂಡ ದೇವತೆಗಳು ಹೀಗೆ ಎಲ್ಲವೂ ಕೂಡ ದೇವಾಂಶ ಸಂಭೂತರೆ ಎಲ್ಲರೂ ದೇವಾಂಶ ಸಂಭೂತರು ಶ್ರೀ ಸತ್ಯಧರ್ಮ ತೀರ್ಥರು ಈ ಗೀತಾ ಮಹಾತ್ಮೆಯನ್ನು ಗೀತಾರ್ಥ ವೈಭವಮ್ಮನ ಹೆಸರಿನಿಂದ ಸಂಗ್ರಹಿಸಿಕೊಟ್ಟು ನಮಗೆ ಅನುಗ್ರಹವನ್ನು ಮಾಡಿದ್ದಾರೆ ಭಗವದ್ಗೀತಾ ಮಹಾತ್ಮೆ ಒಂದನೇ ಅಧ್ಯಾಯ ಇಲ್ಲಿ ಗೀತೆಯಿಂದ ಸದ್ಗತಿ ಪಡೆದ ಒಂದು ಎತ್ತಿನ ನಮಗೆ ತಿಳಿಸ್ತಾರೆ ಸುಶರ್ಮ ಅಂತ ಬ್ರಾಹ್ಮಣ ಇರ್ತಾನೆ ಪಾಪ ಕಾರ್ಯಗಳನ್ನು ಮಾಡೋದರಲ್ಲಿ ನಿಸ್ಸೀಮನಾಗಿದ್ದವನು ಅವನು ಹುಟ್ಟಿದ ಕುಲ ಮನತನನೆ ಅಂತದ್ದಾಗಿತ್ತು ಕ್ರೂರ ಕರ್ಮ ಕ್ರೂರ ಕಾರ್ಯಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ಮನೆತನ ಅಧಿಕಕುಲ ಆ ಸುಶರ್ಮ ಅನ್ನೋ ಅವರ ಮನೆತನದಲ್ಲಿ ಸತ್ಕರ್ಮಗಳ ವಿಚಾರ ಅನ್ನೋದೇ ಇರಲಿಲ್ಲ ಧ್ಯಾನ ಜಪ ತಪ ಹೋಮ ಅತಿಥಿ ಸತ್ಕಾರ ಮೊದಲಾಗಿರ್ತಕ್ಕಂಥ ಯಾವ ಆಚರಣೆಗಳಾಗಲಿ ಸತ್ಕರ್ಮಗಳಾಗಲಿ ಇರಲೇ ಇಲ್ಲ ಕೇವಲ ವಿಶೇಷ ಭೋಗದಲ್ಲೇ ಮಗ್ನರಾಗಿ ಬದುಕನ್ನು ಜೀವನವನ್ನು ನಡೆಸ್ತಾ ಇದ್ದ ವೃತ್ತಿ ಕೃಷಿ ಅಂದರೆ ಬೇಸಾಯ ಅಥವಾ ವ್ಯವಸಾಯ ಸುರಪಾನ ಅದು ಬೇರೆ ಮಾಡ್ತಾಯಿದ್ದ ಇಷ್ಟು ಸಾಲದೇ ಮಾಂಸಭಕ್ಷಣವನ್ನು ಕೂಡ ಮಾಡ್ತಾ ಇದ್ದ ಬಹಳ ಕಾಲ ಹೀಗೇ ಕಳೆದೋಯಿತು ಒಂದು ದಿನ ಎಲೆಗಳನ್ನು ಸಂಗ್ರಹಿಸಲಿಕ್ಕೆ ಕಾಡಿಗೆ ಹೋದ ಮೃತ್ಯು ಸರ್ಪರೂಪದಲ್ಲಿ ಕಾದಿತ್ತು ಸರ್ಪ ಕಚ್ಚಿ ನಂತರ ಅನೇಕ ನರಕಗಳಲ್ಲಿ ನರಳ ಒದ್ದಾಡದ ಕೊನೆಗೆ ಎತ್ತಾಗಿ ಹುಟ್ಟಿದ ಎತ್ತಿನ ಜನ್ಮ ಬಂತು ಹೆಳವನೊಬ್ಬ ಅಂದರೆ ಕೈಯಿಲ್ಲದೇ ಇದ್ದವನು ಆ ಎತ್ತನ್ನ ಖರೀದಿ ಮಾಡಿದ ಅಲ್ಲಿಂದ ಮುಂದೆ ಹದಿನೈದು ವರ್ಷಗಳ ಕಾಲ ಆ ಮನೆಯ ಗಾಡಿ ಎಳೆಯುವಂತಹ ಕರ್ಮ ಅಥವಾ ಕಾರ್ಯ ಈ ಬ್ರಾಹ್ಮಣ ಸುಶ ಸುಶರ್ಮ ಅಂತೇಳಿದ್ದ ಈಗ ಎತ್ತಾದ್ಮೇಲೆ ಅವನ ಕೆಲಸ ಆಗೋಗಿತ್ತು ಒಂದು ಸಲ ಇದೇ ರೀತಿಯಾಗಿ ಗಾಡಿಯನ್ನು ಎಳೆಯುತ್ತಿರುವಂತಹ ಸಂದರ್ಭದಲ್ಲಿ ಆಯಾಸವಾಗಿ ಎತ್ತು ಕೆಳಗೆ ಬಿತ್ತು ಏಳ್ಳಲಿಕ್ಕೂ ಆಗಲ್ಲ ಸಾಯಕ್ಕೂ ಆಗಲ್ಲ ಅಂತಹ ಹೀನಾಯ ಪರಿಸ್ಥಿತಿ ಎತ್ತಿಗೆ ಬಂತು ಕೈ ಕಾಲುಗಳೆಲ್ಲ ಮುರಿದಿತ್ತು ಕಣ್ಣು ಕತ್ತಲೇ ಬಂತು ಬಾಯಿ ತುಂಬ ನೊರೆ ಸುಖವಾಗಿ ಸಾಯಲಿಕ್ಕೂ ಆಗದೇ ಇರತಕ್ಕಂಥ ಪಾಪಕರ್ಮ ಅದಕ್ಕೆ ಅಂಟಿತ್ತು ಆದ್ದರಿಂದ ದೇಹತ್ಯಾಗ ಮಾಡುವಂತಹ ಮನಸ್ಸಿದ್ರೂ ಕೂಡ ದೇಹತ್ಯಾಗ ಮಾಡಲಿಕ್ಕೆ ಬಹಳ ಕಷ್ಟ ಇತ್ತು ನೋಡಿದವ್ರಿಗೆ ಆ ದೃಶ್ಯ ಕರುಳು ಕಿತ್ತು ಬರುವಂಥ ಇತ್ತು ಅದು ಅನುಭವಿಸುವಂತಹ ಕಷ್ಟ ಹಿಂಸೆಯನ್ನು ನೋಡಲಿಕ್ಕಾಗದೆ ಅದು ಸುಖವಾಗಿ ಸಾಯಲಿ ಸತ್ತು ಹೋಗಲಿ ಇದನ್ನು ನೋಡಲಿಕ್ಕಂತೂ ಆಗಲ್ಲ ಅಂತ ಆದಮೇಲೆ ಅನುಭವಿಸೋದು ಇನ್ನೂ ಕಷ್ಟ ಅಂತ ಎಷ್ಟೋ ಜನ ಪುಣ್ಯಾತ್ಮರು ತಮ್ಮ ಪುಣ್ಯವನ್ನು ಆ ಎತ್ತಿಗೆ ಧಾರೆ ಎರೆದರು ಸಾಧ್ಯವೇ ಇಲ್ಲದೇ ಇರುವಂಥ ಪರಿಸ್ಥಿತಿ ಸುಖವಾಗಿ ಸಾಯಲಿಕ್ಕೆ ಈ ಜನಗಳು ದಾರೆ ಪುಣ್ಯ ಸಾಕಾಗಲೇ ಇಲ್ಲ ಕೊನೆಗೊಬ್ಬ ವೇಷ್ಯಾಸ್ತ್ರೀ ಹಾಗೇ ತನ್ನ ಪುಣ್ಯವನ್ನು ತಾನೂ ಕೂಡ ದಾರೆ ಎರೆದ್ಲು ಆಶ್ಚರ್ಯ ಎತ್ತು ತತ್ಕ್ಷಣದಲ್ಲಿ ಪ್ರಾಣ ಬಿಡ್ತು ಇದುವರೆಗೆ ಬೇಕಾದಷ್ಟು ಜ್ಞಾನಿಗಳು ಪುಣ್ಯಾತ್ಮರಲ್ಲ ತಾವು ತಾವು ಗಳಿಸಿರ್ತಕ್ಕಂಥ ಪುಣ್ಯವನ್ನು ದಾರೆ ಎರೆದು ಎತ್ತಿಗೆ ಸುಖವಾಗಿ ಮರಣ ಬರಲಿ ಅಂತಂದರೂ ಆದರೂ ಕೂಡ ಎತ್ತಿಗೆ ಮರಣ ಬಂದಿರಲಿಲ್ಲ ಆದರೆ ವೇಷ್ಯಾಸ್ತ್ರಿ ತನ್ನ ಪುಣ್ಯವನ್ನು ದಾರೆ ಎರೆದ ತಕ್ಷಣದಲ್ಲಿ ಎತ್ತು ಪ್ರಾಣವನ್ನು ಬಿಡ್ತು ಅಲ್ಲಿಂದ ಯಮಲೋಕಕ್ಕೆ ಹೋಯಿತು ಅದರ ಲೆಕ್ಕದಲ್ಲಿ ಪಾಪವೆಲ್ಲ ಅನುಭವಿಸೋದೇನಿತ್ತು ಅದೆಲ್ಲ ಮುಗದೇ ಹೋಗಿತ್ತು ವೇಷ್ಯ ಕೊಟ್ಟಿದ ಪುಣ್ಯದ ಪ್ರಭಾವ ಹಾಗೆ ಇತ್ತು ನಂತರ ವಿಪ್ರಕುಲದಲ್ಲಿ ಜನ್ಮ ಬೇರೆ ಆಗಿತ್ತು ಅದು ಪುಣ್ಯಕರ್ಮಕ್ಕೆ ಹೆಸರಾಗಿರ್ತಕ್ಕಂಥ ಶ್ರೋತ್ರಿಯ ಕುಲದಲ್ಲಿ ಜೊತೆಗೆ ಪೂರ್ವಜನ್ಮದ ಸ್ಮರಣೆ ಬೇರೆ ಇಷ್ಟೆಲ್ಲ ಒಳಿತಿಗೆ ಕಾರಣವಾಗಿದ್ದ್ಯಾವುದು ಅಂದರೆ ವೇಷ್ಯ ದಾನ ಮಾಡಿರ್ತಕ್ಕಂಥ ದಾರೆಯದ ಆ ಪುಣ್ಯ ಅದು ಎಂಥದ್ದು ಕುತೂಹಲ ಅವರಿಗೆ ಇದ್ದೇ ಇತ್ತು ಕೊನೆಗೊಂದು ದಿನ ಅವನಿಗೆ ಅವಳು ಅವೇಶ್ಯ ಭೇಟಿಯಾಯಿತು ಹೀಗೆ ಹೋಗ್ತಾ ಹೋಗ್ತಾ ವಿಚಾರ ಮಾಡ್ತಾ ಹೋಗ್ತಾನೆ ಪೂರ್ವಜನ್ಮದ ಸ್ಮರಣೆ ಇತ್ತಲ್ಲ ಆ ವೇಷ್ಯ ನಿನಗೆ ಪುಣ್ಯವನ್ನ ಪುಣ್ಯವನ್ನು ರಾರೆಯದಲು ಆ ಪುಣ್ಯವನ್ನ ಹೆಂಗೆ ಸಂಗ್ರಹ ಮಾಡಿದ್ದು ಇತ್ಯಾದಿ ಎಲ್ಲ ಕುತೂಹಲ ಇತ್ತು ದೈವ ವಶಾತ್ ಆ ವೇಷೆಯ ಅವಳು ಅವಳನ್ನು ಪ್ರಶ್ನೆ ಮಾಡಿದ ಆಗ ಅವಳು ತಿಳಿಸ್ತಾಳೆ ನನ್ನ ಬಳಿ ಒಂದು ಗಿಳಿ ಇತ್ತು ಏನೋ ಶ್ಲೋಕಗಳನ್ನು ಹೇಳ್ತಾ ಇತ್ತು ಅವುಗಳನ್ನು ಕೇಳಿದಾಗ ನನಗೆ ಭಾರಿ ಆನಂದ ಆಗ್ತಾ ಇತ್ತು ಆ ಶ್ಲೋಕಗಳ ಶ್ರವಣದ ಪುಣ್ಯವನ್ನೇ ನಾನು ನಿನಗೆ ಕೊಟ್ಟಿದ್ದು ಅಂತ ಆ ವೇಷ್ಯ ಆಗ ಅವನಿಗೆ ಜಿಜ್ಞಾಸೆ ಹೆಚ್ಚಿತು ಅವರಿಬ್ಬರು ಒಟ್ಟಾಗಿ ಅ ಗಿಳಿಯನ್ನು ಕೇಳಿದರು ಏನು ಯಾವ ಶ್ಲೋಕ ಯಾವ ಪಾರಾಯಣ ಇತ್ಯಾದಿ ಅಲ್ಲ ಆಗ ಆ ಗಿಳಿ ಹೇಳ್ತು ಹಿಂದೊಮ್ಮೆ ನಾನೊಬ್ಬ ದೊಡ್ಡ ಪಂಡಿತ ಆದರೆ ಬೇರೆ ವಿದ್ವಾಂಸರನ್ನು ಕಂಡ್ರೆ ನನಗೆ ಹೊಟ್ಟೆ ಉರಿ ಇದರ ಜೊತೆಗೆ ನನಗೆ ಇನ್ನೊಂದು ದುರಾಭ್ಯಾಸ ಇತ್ತು ಅದೇನೆಂದರೆ ಗುರುಗಳನ್ನು ನಿಂದನೆ ಮಾಡುವಂಥ ಕೆಟ್ಟ ಚಟ ಅಥವಾ ದೌರ್ಭಾಗ್ಯ ನನ್ನದಾಗಿತ್ತು ಅದರ ಫಲವಾಗಿ ಸತ್ತ ಮೇಲೆ ನರಕವನ್ನು ಸೇರದೆ ಆಮೇಲೆ ನನಗೆ ಈ ಗಿಳಿಯ ಜನ್ಮ ಬಂತು ನಾನು ಸಣ್ಣವನಾಗಿದ್ದಾಗಲೇ ನನ್ನ ಪಿತೃಗಳೆಲ್ಲ ಸತ್ತು ಹೋದರು ಬೇಸಿಗೆಯ ಸುಡು ಬಿಸಿಲಿನಲ್ಲಿ ಬೇಯ್ತಾ ಬಿದ್ದಿದ್ದ ನನ್ನನ್ನು ಋಷಿಮುನಿಗಳೆಲ್ಲ ಸೇರಿ ರಕ್ಷಣೆ ಮಾಡಿದ್ರು ಅವರ ಪುಣ್ಯಕರವಾದ ಆಶ್ರಮದಲ್ಲಿ ನನ್ನನ್ನು ಪಂಜರದಲ್ಲಿಟ್ಟು ಪೋಷಣೆ ಮಾಡ್ತಾ ಇದ್ದರು ಪ್ರತಿನಿತ್ಯ ಅವರು ಗೀತೆ ಮೊದಲನೇ ಅಧ್ಯಾಯವನ್ನು ಪಠನೆ ಮಾಡ್ತಾ ಇದ್ದರು ಕೇಳಿ ಕೇಳಿ ಕೊನೆಗೆ ನನಗೂ ಅದೇ ಪಾಠ ಆಯಿತು ಹೀಗೆ ಇರಬೇಕಾಗಿದ್ದರೆ ಕಳ್ಳನೊಬ್ಬ ನನ್ನನ್ನು ಕದ್ದು ಈ ವೇಷ್ಯೆಗೆ ಮಾರಿದ ಮುಂದೆ ನಡೆದಿದ್ದು ನಿಮಗೆ ಗೊತ್ತೇ ಇದೆ ಅವರೆಲ್ಲ ಗೀತೆಯ ಮೊದಲನೇ ಅಧ್ಯಾಯವನ್ನು ಪಟಿಸಿ ಸದ್ಗತಿಯನ್ನ ಪಡೆದರು ಗೀತೆಯ ಮೊದಲನೇ ಅಧ್ಯಾಯದಲ್ಲಿ ಅಂತಹ ಮಹಿಮೆ ಏನಿದೆ ಅಂದರೆ ಈ ಪ್ರಸಂಗ ಒಂದನೇ ಅಧ್ಯಾಯ ಎಷ್ಟು ವಿಚಿತ್ರವಾಗಿದೆ ಗಮನಿಸಿ ಕುರುಕ್ಷೇತ್ರದ ರಣರಂಗದಲ್ಲಿ ಅರ್ಜುನನಿಗೆ ಮುಂದೆ ಸಾರಥಿಯಾಗಿ ಶ್ರೀಕೃಷ್ಣ ಪರಮಾತ್ಮ ಅಣ್ಣನಾಗಿ ಜೀವೋತ್ತಮನಾಗಿರ್ತಕ್ಕಂಥ ಭೀಮಸೇನ ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತ ಪರ್ಯಾಪ್ತಮಿದೇತೇಶಂ ಬಲಂ ಭೀಮಾಭಿರಕ್ಷಿತ ಮೇಲೆ ಕಪಿ ಧ್ವಜ ಧ್ವಜದಲ್ಲಿ ಹನುಮಂತ ಕೈಯಲ್ಲಿ ಘಾಂಡೀವ ರಥಕ್ಕೆ ಹೂಡಿರ್ತಕ್ಕಂಥ ಅಚ್ಚ ಬಿಳಿ ಕುದುರೆಗಳು ಶ್ವೇತವರ್ಣದವು ತಲೆಯ ಮೇಲೆ ಇಂದ್ರ ತೊಡಿಸಿರ್ತಕ್ಕಂಥ ಕಿರೀಟ ಮತ್ತೊಂದು ಕೈಯಲ್ಲಿ ದೇವತೆಗಳಿಂದ ಕೊಡಲ್ಪಟ್ಟ ಶ್ರೇಷ್ಠವಾದ ದೇವದತ್ತ ಅನ್ನೋ ಇಷ್ಟೆಲ್ಲ ಇದ್ದರೂ ಮನಸ್ಸಿನಲ್ಲಿ ಮಾತ್ರ ಆತಂಕ ನಚ ಶ್ರೇಯೋ ಅನುಪಶ್ಯಾಮಿ ಹತ್ವ ಸ್ವಜನಮಾ ಹವೇ ಸಾಯಿಲೂ ಆಗದೇ ಇರತಕ್ಕಂಥದ್ದು ಬದುಕಲಿಕ್ಕೂ ಆಗದೇ ಇರುವಂತಹ ಎತ್ತಿನಂತಹ ಪರಿಸ್ಥಿತಿ ಅರ್ಜುನನ ಮನಸ್ಥಿತಿ ಯುದ್ಧ ಮಾಡಲಾರೆ ಮಾಡದೆಯೂ ಇರಲಾರ ಮುಂದೆ ಗೀತೆಯಲ್ಲಿ ಅರ್ಜುನನೇ ಹೇಳಿಕೊಳ್ಳುವಂತೆ ಧರ್ಮಸಮ್ಮೂಢ ಚೇತಾಹ ಅರ್ಜುನನಿಗೆ ಪರಿಹಾರ ಸಿಕ್ಕಿದ್ದು ಶ್ರೀಕೃಷ್ಣ ಪರಮಾತ್ಮನಿಂದ ಅವನು ಉಪದೇಶಿಸಿದ್ದು ಗೀತೆ ಎತ್ತಿಗೆ ಪಾಪ ಕಳೆದು ಪರಿಮಾರ್ಜನೆಗಾಗಿ ಬ್ರಾಹ್ಮಣನಾಗಿ ಪುನರ್ಜನ್ಮ ಬಂತು ಇಲ್ಲಿ ಈ ಪ್ರಸಂಗದಲ್ಲಿ ಅರ್ಜುನನಿಗೆ ಆದದ್ದು ಅದೇ ರೀತಿ ಅವನಿಗೆ ಗೊಂದಲ ಪರಿಸ್ಥಿತಿ ಮಾಯವಾಗಿ ವೀರ ಶೌರ್ಯದಿಂದ ಹೋರಾಡುವಂತಹ ಪರಿಸ್ಥಿತಿ ನಷ್ಟೋ ಮೋಹ ಸ್ಮೃತಿರ್ಬರ್ಧ ಅಂತ ಮುಂದೆ ಹೇಳ್ದಂಗೆ ಎತ್ತಿಗೆ ಸದ್ಗತಿ ಆಯಿತು ಅರ್ಜುನನಿಗೆ ಸುಜ್ಞಾನ ಅಥವಾ ನಿಶ್ಚಯ ಜ್ಞಾನ ಎತ್ತು ಗಾಡಿ ಎಳೆದು ಬಳಲಿ ಬೆಂಡಾಗಿ ಬಿಟ್ಟಿದ್ದರೆ ಗಾಡಿಯಲಿ ರಥದಲ್ಲಿ ಕುಳಿತೆ ಅರ್ಜುನ ಗೊಂದಲದಲ್ಲಿ ಬಿದ್ದಿದ್ದ ಇತರರು ಎಲ್ಲರೂ ನೀಡಿರ್ತಕ್ಕಂಥ ಪುಣ್ಯ ಎತ್ತಿಗೆ ಸಾಕಾಗಲಿಲ್ಲ ಅರ್ಜುನನಿಗೂ ಹಾಗೇ ಆಗಿತ್ತು ಇತರ ಯಾವ ಪರಿಹಾರವೂ ಕೂಡ ಅವನಿಗೆ ಕವಿದಿರ್ತಕ್ಕಂಥ ಮೋಹವನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗಲೇ ಇಲ್ಲ ಅಂತ ಎರಡನೇ ಅಧ್ಯಾಯದಲ್ಲಿ ಅದರ ವರ್ಣನೆ ಬರ್ತಾಯಿದೆ ಋಷಿಮುನೆಗಳ ಸಹವಾಸದಿಂದ ಗಿಳಿಗೆ ಗೀತಾ ಶ್ರವಣದ ಯೋಗ ಮುನಿಜನ ವಂದ್ಯನಾಗಿರ್ತಕ್ಕಂಥ ಹನುಮಂತನನ್ನ ಧ್ವಜದಲ್ಲೇ ಹೊಂದಿರತಕ್ಕಂಥ ಪ್ರಭಾವದಿಂದ ಅರ್ಜುನನಿಗೆ ಗೀತಾಶ್ರವಣದ ಯೋಗ ಚತುರ್ಷು ವಾಯುಸಮಾವಿಷ್ಟ ಪಲ್ಗು ನೇತೋ ವಿಶೇಷ ಅರ್ಜುನನಿಗೆ ನೇರವಾಗಿ ಶ್ರೀಕೃಷ್ಣ ಪರಮಾತ್ಮನಿಂದ ಗೀತಾಶ್ರವಣವನ್ನು ಮಾಡುವಂತಹ ಉಪದೇಶವನ್ನು ಪಡೆಯುವಂತಹ ಸೌಭಾಗ್ಯ ಅರ್ಜುನನ ರಥಕ್ಕೂ ಎತ್ತಿನ ಕತೆಗೂ ಎಂತಹ ಸಾಮ್ಯತೆ ಇದೆ ವೇದವ್ಯಾಸದೇವರ ರಚನೆ ಅಂದರೆ ಯಾವ ರೀತಿಯಾಗಿದೆ ಅವರು ತಿಳಿಸುವಂತ ಯಾವುದೇ ಪ್ರಸಂಗ ಅಥವಾ ಆಖ್ಯಾನ ಕಥೆಗಳಲ್ಲೂ ಅಸಾಂಗತ್ಯದ ಹೆಸರು ಅನ್ನೋದೇ ಇಲ್ಲ ಇರ್ಲೆವೆನ್ಸಿ ಅನ್ನೋದು ಇಲ್ಲವೇ ಇಲ್ಲ ಗೀತೆಯ ಪುಣ್ಯದಿಂದ ಅನುಗ್ರಹದಿಂದ ಅರ್ಥಾತ್ ಗೀತಾಚಾರ್ಯನ ಅನುಗ್ರಹದಿಂದ ಎತ್ತು ಮುಂದೆ ಬ್ರಾಹ್ಮಣ ಜನ್ಮವನ್ನು ಪಡಿತು ಗೀತೆಯನ್ನು ಶ್ರೀಕೃಷ್ಣನಿಂದಲೇ ಶ್ರವಣ ಮಾಡಿರ್ತಕ್ಕಂಥ ಅರ್ಜುನ ಅನಂತರ ಎತ್ತಿಗೆ ಶ್ರೀಮಧಾಚಾರ್ಯನ ಮುಂದೆ ಕುಳಿತು ಅಂದರೆ ಟೀಕಾಕೃತ್ವಾದರೆ ಅವರು ಅವರ ಗೀತೆಯ ಭಾಷ್ಯ ಮತ್ತು ತಾತ್ಪರ್ಯಗಳನ್ನು ಕೇಳಿ ಬ್ರಾಹ್ಮಣನಾಗಿ ಜನಿಸಿದ್ದು ನಂತರ ಪರಮಹಂಸರಾಗಿರ್ತಕ್ಕಂಥ ಟೀಕಾಕೃತ್ಪದರಾಗಿ ಅವತರಿಸಿ ಪ್ರಮೇಯ ದೀಪಿಕಾ ಮತ್ತೆ ನ್ಯಾಯ ದೀಪಿಕಾ ಅಂತ ಎರಡು ಗ್ರಂಥಗಳ ರಚನೆಯನ್ನು ಮಾಡಿದರು ಎತ್ತು ಸತ್ತು ಸ್ವರ್ಗ ಸೇರಿದರೆ ಅರ್ಜುನ ಸ್ವರ್ಗಾಧಿಪತಿಯಾಗಿ ಮೆರೆದ ತಾನು ಸ್ವರ್ಗಾಧಿಪತಿ ಎಂದು ಜಗತ್ತಿಗೆ ಸಾರಿದ ಇದರ ಸಾಂಕೇತಿಕ ಇದು ಸಂಸಾರದಲ್ಲಿ ಇರುವಂತಹ ಯೋಗ್ಯ ಜನರ ಅಥವಾ ಸಜ್ಜನರ ರೀತಿಯೆಲ್ಲ ಇರ್ತದ್ದೇ ಇತ್ತ ಬದುಕಲಿಕ್ಕೂ ಆಗದ ಅತ್ತ ಸಾಯಲಿಕ್ಕೂ ಆಗದೇ ಇರತಕ್ಕಂಥ ವಿಷಮ ಸನ್ನಿವೇಶ ಎಲ್ಲರೂ ಸುಖವಾಗಿ ಅಂತ್ಯವನ್ನ ಕಾಣಲಿಕ್ಕೆ ಸತ್ತ ಮೇಲೆ ಪುನಃ ಉತ್ತಮ ಶ್ರೋತೀಯ ಕುಲದಲ್ಲಿ ಹುಟ್ಟಲಿಕ್ಕೆ ನಂತರ ಪುನರಾವೃತಿ ರಾಹಿತ್ಯವಾದ ಶಾಶ್ವತ ಸುಖರೂಪವಾದ ಮೋಕ್ಷವನ್ನು ಪಡೀಲಿಕ್ಕೆ ಗೀತೆಯ ಮೊದಲನೇ ಅಧ್ಯಾಯ ಸಾಧನೆಯ ಪ್ರಥಮ ಮೆಟ್ಟಿಲು ಅಥವಾ ಸೋಪಾನ ಆ ಬ್ರಾಹ್ಮಣನ ಕಥೆಯು ಕೂಡ ವಿಚಿತ್ರವಾದದ್ದು ಪಂಡಿತನಾಗಿಯೂ ಆವೇಶಕ್ಕೆ ತುತ್ತಾದ ಬಡಪಾಯಿ ಗಿಳಿಯ ಜನ್ಮದಲ್ಲಿ ಅವನಿಗೆ ನೀತಿ ಪಾಠ ದುರಾಚಾರದಿಂದ ಕೆಳಪು ಗುರು ಹಿರಿಯರನ್ನು ಅವಮಾನಿಸಿದ್ರಿಂದ ದುರ್ಗತಿ ವಿನಯ ಇಲ್ಲದ ಪಾಂಡಿತ್ಯ ಬರೆಯೇ ಗಿಳಿ ಪಾಠ ಅದಕ್ಕಾಗಿ ಅವನಿಗೆ ಗಿಳಿಯ ಜನ್ಮ ಶ್ರೀ ಜಯತೀರ್ಥರಿಗೆ ಅಕ್ಷೋಭ್ಯತೀರ್ಥರು ಪಾಠ ಹೇಳಿದ್ದು ಗಿಳಿಗೆ ಹೇಳಿದಂತೆ ಜಯತೀರ್ಥರು ಪಾಠ ಕಲಿತಿದ್ದು ಶುಕಾಚಾರ್ಯರಂತೆ ಅಕ್ಷೋಭ್ಯತೀರ್ಥ ಗುರುಣ ಶುಕವತ್ ಶಿಕ್ಷಿತಸ್ಯ ಮೇ ಅಂತ ಅವರೇ ಗೀತಾಭಾಷಾ ಪ್ರಮೇಯ ದೀಪಿಕಾದಲ್ಲಿ ಹೇಳ್ಕೊತಾರೆ ಹಾಗೆ ಗೀತಾಶ್ರವಣದ ಮಹತ್ವ ಅನ್ನೋದು ವಿಶಿಷ್ಟವಾಗಿರುವಂಥದ್ದು ಹೀಗೆ ಗೀತೆಯ ಹದಿನೆಂಟು ಅಧ್ಯಾಯಗಳಲ್ಲಿ ಒಂದೊಂದು ಅಧ್ಯಾಯಕ್ಕೂ ಒಂದೊಂದು ಆಖ್ಯಾನವನ್ನು ತಿಳಿಸಿ ವೇದವ್ಯಾಸ ದೇವರು ಆಯಾ ಅಧ್ಯಾಯದ ಮಹಾತ್ಮೆಯನ್ನು ವಿಶೇಷವಾಗಿ ನಿರೂಪಣೆಯನ್ನು ಮಾಡ್ತಾರೆ ಶ್ರೀಕೃಷ್ಣ ಅರ್ಪಣ